ಇಬ್ಬರು ಮುಸಲ್ಮಾನ್ ಬಂಧುಗಳು ನನ್ನ ತಂದೆ ಕಾಯಿಲೆ ಮಲಗಿದ್ದರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಮೈ ಕೈಗಳ ಚಲನಿಯಮಿತವಾಗಿತ್ತು ಅಂತ ಸಂದರ್ಭದಲ್ಲಿ ಒಂದು ದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ವೇಳೆಗೆ ಸುಮಾರು ನಾಲ್ಕು ಮಂದಿ ಮುಸಲ್ಮಾನ್ ಜನರು ನಮ್ಮ ಮನೆಗೆ ಬಂದು ನಾವು ಮೇಷ್ಟರನ್ನು ನೋಡೋದಕ್ಕೆ ಬಂದಿದ್ದೇವೆ ಎಂದು ನನ್ನೊಡನೆ ಹೇಳಿದರು ನಾನು ಅವರು ತುಂಬಾ ನಿಶಕ್ತಿಯಲ್ಲಿದ್ದಾರೆ ಮಾತನಾಡಲಾರರು ಅವರು ಅವರನ್ನು ನಾವು ಮಾತನಾಡಿಸುವುದಿಲ್ಲ ಸುಮ್ಮನೆ ಕಣ್ಣಿನಿಂದ ನೋಡಿ ಸಲಾಂ ಹಾಕಿ ಹೊರಟು ಹೋಗುತ್ತೇವೆ ಮುಳಬಾಗಿಲಿನವರು ಕಾಸಿಂ ಹೈದರ್ ಸಾಬಿ ಬಂದಿದ್ದಾರೆ ಎಂದು ಹೇಳಿ ನಾನು ಕೊಳ್ಳೆಯಲಕ್ಕೆ ಹೋಗಿ ಮುಳಬಾಗಿಲಿನಿಂದ ಹೈದರ್ ಎಂದು ಎಂದೊಡನೆ ನನ್ನ ತಂದೆಯವರು ಗೆಲುವಾಗಿ ಬರುವಂತೆ ಹೇಳು ಎಂದರು ಸಾಹೇಬರುಗಳು ಗೋಣೆಯೊಳಕ್ಕೆ ಬಂದು ನಿಂತು ಬಗ್ಗೆ ನೆಲೆಮುಟ್ಟಿ ಸಲಾ ಮಾಡಿದರು ನನ್ನ ತಂದೆ ನಗಮುಖದಿಂದ ಸಣ್ಣ ದನಿಯಲ್ಲಿ ಕೇಳಿದರು ಯಾವಾಗ ಬಂದೀರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸ್ವಾಮಿ ನಿಮ್ಮ ಆಶೀರ್ವಾದ ಹೀಗೆ ಹೇಳಿ ಸಾಹೇಬರುಗಳು ತಾವು ತಂದಿದ್ದ ಹೂವು ಹಣ್ಣುಗಳನ್ನು ಅಲ್ಲಿರಿಸಿದರು ನನ್ನ ತಂದೆ ತಮ್ಮ ಬಲ ಮೊಳಕಾಲನ್ನು ಮೇಲಕ್ಕೆ ಎಳೆದುಕೊಂಡು ಮೊಳಕಾಲಿನಿಂದ ಮೂರು ನಾಲ್ಕು ಕೆಳಗೆ ಬೆಟ್ಟಿಟ್ಟು ಹೇಗಿದೆ ಎಂಬಂತೆ ಕೈಯಿಂದ ಪ್ರಶ್ನೆ ತೋರಿಸಿದರು ಆಗ ಕಾಸಿಂ ಸಾಹೇಬರು ತಮ್ಮ ಬಲಕಾಲ ಶರಾಯನ್ನು ಕೊಂಚ ಮೇಲಕ್ಕೆ ಎತ್ತಿ ಬಲ ಮೊಳಕಾಲಿನಿಂದ ಮೂರು ನಾಲ್ಕು ಬೆಕ್ಕಿನಷ್ಟು ಕೆಳಕಡೆಯ ಭಾಗವನ್ನು ನನ್ನ ತಂದೆಗೆ ತೋರಿಸಿದರು ಇಬ್ಬರು ನಟರು ಇನ್ನೊಬ್ಬರು ಅದರಿಂದ ಬುದ್ಧಿ ಬಂತು ಎಂದರು ಇನ್ನೊಂದೆರಡು ನಿಮಿಷವಾದ ಮೇಲೆ ಅವರೆಲ್ಲಾ ಸಲಾಂ ಹೇಳಿ ಹೊರಕ್ಕೆ ಬಂದರು ಅವರು ನಡು ನಾನು ಕೇಳಿದೆ ಸಾಹೇಬರೇ ಏನೋ ಆಸನ್ನೇ ಪೂರ್ವಕತೆ ಸ್ವಾಮಿ ಮೇಷ್ಠರು ಪಾಠ ಹೇಳುತ್ತಿದ್ದಾಗ ಒಂದು ದಿನ ಏನೋ ಪ್ರಶ್ನೆ ಕೇಳಿದರು ನನ್ನದು ಹುಡುಗ ಸ್ವಭಾವ ಓದಿನಲ್ಲಿ ನಾನೇನೂ ಜಾಣದಲ್ಲ ಇವರು ತಟ್ಟನೆ ಪ್ರಶ್ನೆ ಕೇಳಿದರು ಕೈಯಲ್ಲಿ ಚಾಕು ಹಿಡಿದು ಪೆನ್ಸಿಲ್ ಜೀವುತ್ತಿದ್ದರು ನಾನು ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಎಂದೇ ವೇಷ್ಠರು ಹೇಳುತ್ತಿಂತಿಯಂತೀಯ ಸೋನೆ ಎನ್ನುತ್ತ ಚಾಕುವನ್ನು ನನ್ನ ಮೇಲೆ ಎಸೆದರು ಅದು ಈ ಜಾಗದಲ್ಲಿ ಬಿದ್ದು ಗಾಯವಾಗಿ ಈಗ ಕಲೆ ಈಗಲು ನಿಂತಿದೆ ಹೀಗೆ ಹೇಳಿ ಅದನ್ನು ತೋರಿಸಿದರು ಮತ್ತೆ ಹೇಳಿದರು ಸ್ವಾಮಿ ಆ ಹೊತ್ತು ಅವರು ಹಾಗೆ ಮಾಡಿದ್ದರಿಂದ ನನ್ನ ಪುಂಡಾಟ ಹೋಯಿತು ಎಷ್ಟು ಒಳ್ಳೆಯವರು ಆಮೇಲೆ ಎಷ್ಟು ಪ್ರೀತಿ ಸೋರಿಸಿದರು ಅವರು ನೋಡಿಕೊಂಡು ಬುದ್ಧಿ ಕಲಿಸಿದ್ದರಿಂದ ನಾನು ಎಷ್ಟು ಮಾತ್ರ ಇದ್ದೇನೆ ಹೀಗೆ ಹೇಳಿ ಸಲಾಂ ಕೊಟ್ಟು ಹೋದರು ಅವರೆಲ್ಲ ನನ್ನ ತಂದೆಯ ಶಿಷ್ಯರಂತೆ ಇನ್ನೂ ಒಂದೆರಡು ವಿನೋದದ ಸಂದರ್ಭಗಳನ್ನು ಹೇಳಿದರು ಕಾಷ್ಟಿ ಹೈದರ್ ಸಾಹೇಬರು ಮುಳಬಾಗಲ ಬಳಿ ಕಾಶ್ಟಿ ಕಾಷ್ಟಿ ಎಂಬ ಎರಡು ಹಳ್ಳಿಗಳು ಕಾಶ್ಟಿ ಗ್ರಾಮವು ಹಾಜಿ ಮದಾರ್ ಸಾಹೇಬ್ ಹೈದರ್ ಸಾಹೇಬ್ ಎಂಬ ಇಬ್ಬರು ಮಹನೀಯರಿಂದ ಪ್ರಸಿದ್ಧವಾದದ್ದು ಮದಾರ್ ಸಾಹೇಬರ ತಮ್ಮಂದಿರು ಹೈದರ್ ಸಾಹೇಬರು ಇವರು ನ್ಯಾಯಶೀಲರೆಂದು ಲೌಕಿಕ ಅಧ್ಯಕ್ಷರೆಂದು ಗಣ್ಯರಾಗಿದ್ದರು ಊರಿನಲ್ಲಿ ಯಾವ ವಿಧವಾದ ಅಹ್ ಕಾಷ್ಟಿ ಕಾಶ್ಟಿ ಹೈದರ್ ಸಾಹೇಬರು ಕೊಟ್ಟ ತೀರ್ಮಾನವನ್ನು ಎಲ್ಲಾ ಪಕ್ಷಗಳವರು ಅಂಗೀಕರಿಸುತ್ತಿದ್ದರು ಹೈದರ್ ಸಾಹೇಬರು ಕನ್ನಡ ತೆಲುಗುಗಳನ್ನು ಚೆನ್ನಾಗಿ ಮಾತನಾಡುತ್ತಿದ್ದರು ನೋಡಲರ್ಹವಾದ ಆಕಾರ ತುಂಬಾ ಎತ್ತರವಲ್ಲ ಗಿಡ್ಡವಲ್ಲ ದಪ್ಪವೂ ಅಲ್ಲ ಮೈ ಬಣ್ಣ ಮಾಸುಲು ಬಿಳುಪು ವಸ್ತ್ರ ತಲೆಯಿಂದ ಕಾಲಿನವರೆಗೂ ಶುಭ್ರವಾದದ್ದು ಬೆಳ್ಳನೆಯ ಶರಾಯಿ ಆ ಕಾಲದಲ್ಲಿ ಮಾನ್ಯವಾಗಿದ್ದ ಕೋಟು ಜೇಬಿನಲ್ಲಿ ಗಡಿಯಾರ ಅವರ ರುಮಾಲೂ ಭಾರಿಯಾದದ್ದು ಕೊಂಚ ಒಂದು ಕಲೆಯೂ ಇಲ್ಲದ ಶುದ್ಧ ಬಿಳಿಯ ರುಮಾಲು ಹಳೆಯ ಮೈಸೂರು ಸ್ಟೈಲಿನಲ್ಲಿ ಕೆಟ್ಟಿದ್ದದ್ದು ಮಾತು ಗಂಭೀರವಾದದ್ದು ಎಲ್ಲರೊಡನೆಯೂ ಸಾವಕಾಶವಾಗಿ ಮೃದುವಾಗಿ ಮರ್ಯಾದೆಯಿಂದ ಮಾತನಾಡುವರು ಅವರು ಊರಿನ ಜನಕ್ಕೆಲ್ಲ ಅಚ್ಚುಮೆಚ್ಚು ಹೈದರ್ ಸಾಹೇಬರು ತನ್ನ ತಾ ತಾತಂದರಿಗೆ ಸ್ನೇಹಿತರು ನನ್ನ ತಾತಂದಿರು ಊರಿಗೆ ಬಂದಾಗಲಿಲ್ಲ ಹೈದರ್ ಸಾಹೇಬರು ನಮ್ಮ ಮನೆಗೆ ಬರುವರು ಒಂದೊಂದು ಸಾರಿ ಯಾವುದೋ ಊಟ ಯಾವುದೋ ಹಬ್ಬದ ದಿವಸ ಮನೆಯಲ್ಲಿ ಮಾಡಿದ್ದ ಒಬ್ಬಟ್ಟು ಕಾಯಿ ಕಡಬು ಮೊದಲಾದ ವಸ್ತುಗಳನ್ನು ಹೈದರ್ ಸಾಹೇಬರಿಗೆ ಬೇರೆಯಾಗಿ ತಂದು ಅವರು ಅದನ್ನು ಬೈ ಭುಜಿಸಿ ಆ ಎಲೆಯನ್ನು ತವೆ ತೆಗೆದು ಹೊರಗೆ ಹಾಕಿ ಬರುವರು ಆ ಜಾಗದಲ್ಲಿ ನೀರು ಹಾಕಿ ಸಾರಿಸುವರು ಹೀಗೆ ಅವರು ಹಿಂದೂ ಜನದ ಆಚಾರ ವನ್ನು ಪದ್ಧತಿಯನ್ನು ನಡೆಸಿಕೊಂಡು ಬರುತ್ತಿದ್ದರು ತಮ್ಮನ್ನು ದೂರ ಹಾಕಿದರು ಬೇರೆ ಹಾಕಿದರು ಎಂದು ಯಾವತ್ತೂ ಅಸಮಾಧಾನ ಪಟ್ಟವರಲ್ಲ ಮತ್ತು ಅಂಥ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಪುರಾಣವನ್ನು ಕಾವ್ಯ ಮಿಕವರಂತೆ ಕುತೂಹಲದಿಂದ ಕೇಳಿ ಸಂತೋಷ ನನಗೆ ಚೆನ್ನಾಗಿ ಜ್ಞಾಪಕವಿರುವ ಒಂದು ಸಂಗತಿ ಒಂದು ಗಣೇಶನ ಹಬ್ಬದ ದಿನ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಯ ಹೈದರ್ ಸಾಹೇಬರು ನನ್ನ ತಂದೆಯನ್ನು ಹರಿಶ್ಚಂದ್ರ ಕಥೆ ಹೇಳಿದರು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 ಅವರು ದಯಾವಂತ ದಯಾವಂತರೆಂದು ಹೆಸರಾಗಿತ್ತು ಆಳುವೆತ್ತರವಾಗಿ ಅಪರಂಜಿಯ ಬಣ್ಣದಿಂದ ಸ್ಫುರದ್ರೂಪಿಯಾಗಿದ್ದರು ಅವರ ಸ್ವಭಾವವೂ ಒಳ್ಳೆಯದು ನಾನು ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಪುಸ್ತಕವನ್ನು ಮೊದಲುಕೊಂಡದ್ದು ಅವರ ಮೇಜಿನವಿದೆ ಅವರಿಂದ ಅದನ್ನು ತೆಗೆದುಕೊಂಡು ಬಂದು ಓದಿದೆ ಪುಸ್ತಕ ತರಿಸಿಕೊಳ್ಳಲು ನನಗೆ ಹಣವಿಲ್ಲ ತಿಳುವಳಿಕೆಯೂ ಇಲ್ಲ ಆದ್ದರಿಂದ ಆ ಉಪನ್ಯಾಸವನ್ನು ಮೊದಲಿಂದ ಕಡೆಯವರೆಗೂ ನನ್ನ ಎಕ್ಸಸೈಸ್ ಪುಸ್ತಕದಲ್ಲಿ ನಕಲು ಮಾಡಿಕೊಂಡೆ ಅವರ ಸೋದರಳಿಯ ಶ್ರೀನಿವಾಸ ಐಂಗಾರ್ ಎಂಬಾತ ನನ್ನ ವಯಸ್ಸಿನವನು ನನ್ನ ಅತ್ಯಂತ ಪ್ರಿಯ ಸ್ನೇಹಿತ ಆಮಾತು ಮಾತು ಡಾಕ್ಟರ್ ವೆಂಕಟಾಚಾರ್ಯರವರ ಸಂಸಾರ ದೊಡ್ಡದು ಅವರು ಖರ್ಚುದಾರರು ಆದ ಕಾರಣ ಅಲ್ಲಲ್ಲಿ ಕೊಂಚ ಕೈ ಬದಲು ತೆಗೆದುಕೊಳ್ಳಬೇಕಾಗುತ್ತಿತ್ತು ಅವರ ಆಸ್ಪತ್ರೆಯಲ್ಲಿ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 ನ್ಯಾಯ ನಿರ್ಣಯ ಅದರಂತೆ ಮಕ್ಕಳದ ಮೇ ಪಂಚಾಯಿತಿಯಲ್ಲಿ ವಿಚಾರಣೆಗೆ ಬಂತು ಪಂಚಾಯಿತಿದಾರರಲ್ಲಿ ಮುಖ್ಯರು ಕಾಶ್ಟಿ ಹೈದರ್ ಸಾಹೇಬರು ಸಾಹೇಬರು ರಾಜಮ್ಮನನ್ನು ಕೇಳಿದರು ಎಲ್ಲಮಾ ಪತ್ರ ರಾಜಮ್ಮ ಒಂದು ಕಾಗದ ಅವರ ಕೈಗೆ ಕೊಟ್ಟರು ಸಾಹೇಬರ ಅದನ್ನು ನೋಡಿ ತಮ್ಮ ಪಕ್ಕದಲ್ಲಿದ್ದ ಇನ್ನೊಬ್ಬ ಪಂಚಾಯಿತಿದಾರ ಶ್ರೀನಿವಾಸರಾಯರ ಕೈಗೆ ಅದನ್ನು ಕೊಟ್ಟು ನೋಡು ಎಂದರು ಅದು ಚಾಪ ಕಾಗದವಾಗಿರಲಿಲ್ಲ ಬರೆಯ ಕಾಗದ ಮೇಲೆ ಬರೆದದ್ದು ರಾಯರಾದನ್ನು ತಮ್ಮ ಪಕ್ಕದಲ್ಲಿದ್ದ ಮುನಿಯಪ್ಪನವರಿಗೆ ಕೊಟ್ಟರು ಆ ಮೂವರು ಕೇಳಿದರು ಏನಮ್ಮ ಇದಕ್ಕೆ ಸಾಕ್ಷಿಯೇ ಹಾಕಿಲ್ಲವಲ್ಲ ಇದಕ್ಕೆ ರುಜು ಮಾಡಿರುವವರು ಡಾಕ್ಟರ್ ಎಂದು ಹೇಗೆ ಗೊತ್ತು ಈ ಕಾಗದದ ಮೇಲೆ ಸರ್ಕಾರದ ಭಾಷೆಯೂ ಇಲ್ಲ ರುಜು ಇಂಗ್ಲಿಷ್ ಭಾಷೆಯಲ್ಲಿದೆ ಅದು ಯಾರ ರುಜುವೋ ರಾಜಮ್ಮ ಇದಕ್ಕೆ ಸಾಕ್ಷಿ ಹೇಗೆ ಹಾಕಿಸುವುದು ಇದು ಅಂತರಂಗದಲ್ಲಿ ನಡೆದ ವ್ಯವಹಾರ ಮೂವರೂ ಕೊಂಚ ಮಾತನಾಡಿಕೊಂಡರು ಅಂತರಂಗದ ವಿಷಯವನ್ನು ಅಂತರಂಗದಲ್ಲಿಯೇ ಫೈಸಲು ಮಾಡಿಕೊಳ್ಳಬೇಕು ಹೊರಕೆ ತರಬಾರದು ಎಂದು ಹೇಳಿ ಸಾಹೇಬರು ಆ ಕಾಗದವನ್ನು ಪರಪರ ಹರಿದು ಅಯ್ಯೋ ಹೀಗೆ ಮಾಡಿದಿರಲ್ಲ ಎಂದಳು ಸಾಹೇಬರು ಹೇಳಿದರು ನಿನಗೆ ತಿಳುವಳಿಕೆ ಸಾಲದಮ್ಮ ಸರಕಾರಿ ಕೆಲಸದಲ್ಲಿರುವವರ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 ಎಂದು ಕೆಲವರು ಊಹಿಸಿದರು ಇನ್ನು ಕೆಲವರು ಅದು ಸ್ಪಷ್ಟನೆಯ ಪತ್ರ ಆ ಹೆಂಗಸಿನ ಒಬ್ಬ ಬಂದು ಮಾಡಿಸಿದ ಕೆಲಸ ಎಂದುಕೊಂಡರು ರಾಷ್ಟ್ರೀಯ ಹೈದರ್ ಸಾಹೇಬರು ಆ ಡಾಕ್ಟರಿಗೆ ಐದುನೂರು ರೂಪಾಯಿ ಸಾಲ ಬೇಕಿದ್ದರೆ ಆಕೆಯನ್ನು ಕೇಳುತ್ತಿದ್ದು ಅಸಂಭವ ಆಕೆಯಲ್ಲಿ ಅಷ್ಟು ಹಣ ಇರುತ್ತದದು ಅಸಂಭವ ಇದು ಶುದ್ಧ ಕೃತಿಮ ಎಂದು ತಮ್ಮ ಮನಸ್ಸಿನಲ್ಲಿ ತೀರ್ಮಾಚಿ ತೀರ್ಮಾನಿಸಿಕೊಂಡಿದ್ದರು ಇದು ಮನಸ್ಸಿಯ ಸ್ವಭಾವವನ್ನು ಬಲ್ಲವರ ದಾರಿ